ನಿರ್ಗುಣೋಪಾಸನೆ ಮಾಡಿದರೆ ಮೋಕ್ಷವೇ ಫಲ ಅಂತ ತಿಳಿಸ್ತಾರೆ ನಿರ್ಗುಣೋಪಾಸಕಿಗೆ ಗುಣ ಸಂಸರ್ಗ ದೋಷಗಳೀಯದಲೇ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾ ಸಾಂದ್ರ ದುರ್ಗಮನಿಯಂದೆನಪ ತ್ರೈವಿಧ್ಯರಿಗೆ ತ್ರಿಗುಣಾತೀತ ಸಂತತ ಸ್ವರ್ಗ ಭೂ ನರಕದಲ್ಲಿ ಸಂಚಾರವನೆ ಮಾಡಿಸುವ ನಿರ್ಗುಣ ಅಂದರೆ ಏನೂ ಗುಣವಿಲ್ಲದ ಅದ್ವೈತಿಗಳು ಹೇಳುವಂತಹ ರೀತಿ ಅಲ್ಲ ಇಲ್ಲಿ ನಿರ್ಗುಣ ಅಂಥೇಳಿದರೆ ಸತ್ವರಜ ತಮೋ ಗುಣಗಳ ಪ್ರಾಕೃತ ಗುಣಗಳ ರಾಹಿತ್ಯವನ್ನು ಹೇಳಲಿಕ್ಕೆ ಹೊರಟಿರೋದು ಈ ಮೂರು ಪ್ರಾಕೃತ ಗುಣಗಳಿಂತ ಗುಣಗಳಿಂದ ಪರಮಾತ್ಮ ಅಂತ ಯಾರು ಉಪಾಸನೆಯನ್ನು ಮಾಡ್ತಾರೋ ಅಂತಹ ಭಕ್ತನಿಗೆ ಅಥವಾ ಸಾಧಕನಿಗೆ ಆ ಗುಣತ್ರಯಗಳ ಬಂಧನ ರೂಪವಾಗಿರ್ತಕ್ಕಂಥ ಸಂಸಾರವನ್ನು ಪರಿಹಾರ ಮಾಡಿ ಪರಮಾತ್ಮ ಮುಕ್ತಿಯನ್ನೇ ಕರುಣಿಸ್ತಾನೆ ಅಂತ ಇಲ್ಲಿ ನಿರ್ಗುಣ ಅಂದರೆ ಜ್ಞಾನ ಆನಂದಾದಿ ಗುಣರಹಿತ ಅಂತ ಮಾಯಾವಾದಿಗಳು ಹೇಳುವಂತೆ ಅರ್ಥವನ್ನು ತಗೊಳ್ಬಾರ್ದು ಆ ರೀತಿಯಾಗಿರ್ತಕ್ಕಂಥ ಅರ್ಥ ವಿವಕ್ಷಿತ ಅಲ್ಲ ತ್ರಿದಿವ ನೆರಯ ಭೂ ಗೋಚರಾನ್ ನಿತ್ಯಬದ್ಧಂತ ವಾಯುಸ್ತುತಿಯಲ್ಲೇ ತಿಳಿಸ್ತಾರೆ ತ್ರೈವಿಧ್ಯ ಅಂದರೆ ವೇದದ ಮೇಲ್ನೋಟದ ಅರ್ಥವಷ್ಟೇ ತಿಳ್ಕೊಂಡು ಭಗವಂತನನ್ನು ಸಾಮಾನ್ಯತಃ ಉತ್ತಮ ಉಪರ ಚಕ್ರವರ್ತಿ ಇದ್ದಂತೆ ಅಂತ ಭಾವಿಸಿ ಸ್ವರ್ಗಾದಿ ಫಲಗಳಿಗಾಗಿ ಯಜ್ಞಾದಿ ಕರ್ಮಗಳಿಂದ ಮಾತ್ರ ಪೂಜೆ ಮಾಡ್ತಕ್ಕಂಥ ಒಂದು ವರ್ಗ ಇವರು ಕೂಡ ನಿತ್ಯ ಸಂಸಾರಿಗಳಂತೆ ಸ್ವರ್ಗಾದಿಗಳಲ್ಲಿ ಸಂಚಾರ ಮಾಡ್ತಾರೆ ಹೊರತು ಮುಕ್ತಿಯನ್ನು ಪಡೆಯೋದೇ ಇಲ್ಲ ತ್ರೈವೇದ್ಯ ಸೋಮಪಾಹ ಸೋಮ ಪೂತಪಾಪ ಇತ್ಯಾದಿ ಎಲ್ಲ ಹೇಳ್ತಾರೆ ಗೀತೆಯಲ್ಲೇ ಹಾಗೆ ಕೇವಲ ಯಜ್ಞ ಏಕಾದಿಗಳಂಥ ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಅದರಿಂದ ಪರಮಾತ್ಮ ಒಬ್ಬ ಸಾಮಾನ್ಯ ಚಕ್ರವರ್ತಿ ನಮಗೆ ಇಂಥ ಉತ್ತಮ ಅಂತಂದರೆ ಅವನೇ ಸರ್ವೋತ್ತಮ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ನಿಯಾಮಕ ಅಂತ ಈ ರೀತಿ ಚಿಂತನೆಯನ್ನು ಮಾಡೋದಿಲ್ಲ ಅದರಿಂದ ಅವರು ಸ್ವರ್ಗಾದಿ ಫಲಗಳನ್ನು ಮಾತ್ರ ಪಡಿತಾರೆ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದ ಪರಮಾತ್ಮನನ್ನ ಏನೂ ಗುಣ ಇಲ್ಲದವನ್ನೋಂಥ ಉಪಾಸನೆ ಮಾಡಿದರೆ ಏನೂ ಸುಖ ಅನ್ನೋದಿಲ್ಲದೆ ಇರುವಂತಹ ಸುಖ ಸಂಸ್ಪರ್ಶವೂ ಇಲ್ಲದೇ ಇರತಕ್ಕಂಥ ಶಾಶ್ವತ ದುಃಖರೂಪವಾದ ನರಕ ಅಂಧಮಸೆ ಪ್ರಾಪ್ತಿಯಾಗತ್ತೆ ಆದ್ದರಿಂದ ನಿರ್ಗುಣ ಅಂದರೆ ಇಲ್ಲಿ ತ್ರಿಗುಣ ಸಂಸರ್ಗ ದೋಷರಹಿತನಾದ ಗುಣಪೂರ್ಣನಾದ ಪರಮಾತ್ಮ ಪ್ರಾಕೃತ ಗುಣರಾಹಿತ್ಯನಾದವನು ಪರಮಾತ್ಮ ಅವನೇ ದೋಷದೂರ ಗುಣಪರಿಪೂರ್ಣ ಅಂತ ಈ ರೀತಿ ಉಪಾಸನೆ ಮಾಡುವುದೇ ನಿರ್ಗುಣ ಉಪಾಸನೆ ಅಂತ ಅರ್ಥ ಈ ಉಪಾಸನೆ ಮಾಡುವಂಥ ನಿರ್ಗುಣ ಉಪಾಸಕನಿಗೆ ತ್ರಿಗುಣ ಸಂಸರ್ಗ ದೋಷರಹಿತವಾಗಿರ್ತಕ್ಕಂಥ ಮೋಕ್ಷವನ್ನೇ ಭಗವಂತ ಕರುಣೆಯಿಂದ ಕೊಡ್ತಾನೆ ಅಪವರ್ಗದಲ್ಲಿ ಮೋಕ್ಷದಲ್ಲಿ ಕೇವಲ ಸುಖವನ್ನೇ ದುಃಖ ಸಂಸ್ಪರ್ಶವೂ ಇಲ್ಲದೇ ಇರುವಂಥ ಸುಖವನ್ನು ಕೊಟ್ಟು ಕಾಪಾಡ್ತಾನೆ ಅಂತಾ ಪರಮಾತ್ಮ ದುರ್ಗಮನೆ ಎಂದೇನೇಪ್ಪ ತ್ರೈವೇದ್ಯರಿಗೆ ಅಂತ ತ್ರೈವಿದ್ಯರು ಅಂದರೆ ಮೂರು ವೇದಗಳು ಮೇಲ್ನೋಟಕ್ಕೆ ಹೇಳುವಂತಾ ಯಾಗ ಯಜ್ಞ ಮೊದಲಾಗಿರ್ತಕ್ಕಂಥ ಕಾಮ್ಯಕರ್ಮಗಳನ್ನೇ ಪುರುಷಾಸ್ತ್ರ ಸಾಧನ ಅಂತ ತಿಳ್ಕೊತಾರೆ ಸದಾಕಾಲ ನಿರಂತರವಾಗಿ ಕಾಮ್ಯಕರ್ಮವನ್ನು ಮಾಡುತ್ತಾರೆ ಭಗವಂತ ಮುಂದೆ ಬಂದು ನಿಂತು ನಿನಗೆ ನನ್ನನ್ನೇ ಕೊಡ್ತೀನಿ ಅಂದರೆ ನಿನ್ನಿಂದ ನನಗೇನು ಸುಖ ಸಿಗತ್ತೆ ನನಗೆ ಸ್ವರ್ಗಬೇಕು ಅಂತಾನೆ ಕಾಮ್ಯಕರ್ಮಿ ಜನಪ ಮೆಚ್ಚಿದ ರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿ ತಾದರಿಪರುಂಟೇನು ಲೋಕದಳು ಅನವರತನೆಂಬವರ ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು ಅಣುಗನಂದದಲ್ಲಿ ಅವರ ವಶನಾಗುವ ಮಹಾಮಹಿಮ ತನ್ನನ್ನೇ ತಾನು ಕೊಡ್ತೀನಿ ನಿಮ್ಮ ವಶನಾಗಿ ನಾನಿರ್ತೀನಿ ಅಂತ ಭಗವಂತ ಬಂದರೆ ಈ ತ್ರೈವಿದ್ಯರು ಅವರೇನು ಮಾಡ್ತಾರೆ ಕಾಮ್ಯಕರ್ಮವನ್ನೇ ಮಾಡ್ತಾರೆ ನಮ್ಗೆ ಸ್ವರ್ಗ ಬೇಕು ನಿನ್ನಿಂದ ನಮಗೇನು ಸುಖ ಸಿಗುತ್ತೆ ನಿನ್ನನ್ನು ನಾವು ನಮ್ಮ ವಶದಲ್ಲಿ ಇಟ್ಕೊಂಡು ಏನನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಈ ರೀತಿಯಾಗಿ ಪರಮಾತ್ಮ ತನ್ನನ್ನೇ ತಾನು ಕೊಡ್ತೀನಿ ನಿಮ್ಮ ವಶನಾಗಿ ಇರ್ತೀನಿ ಅಂದರೂ ನಿರಾಕರಣೆ ಮಾಡುವಂತಹ ಅತಿ ಬುದ್ಧಿವಂತ ವರ್ಗ ಇದು ತ್ರೈವಿದ್ಯರು ಅಂತ ಹೇಳಿದರೆ ಅಂತಹ ತ್ರೈವಿದ್ಯರಿಗೆ ಭಗವಂತ ಸಾಂಕಲ್ಪಿಕ ಸ್ವರ್ಗವನ್ನೇ ಕೊಡ್ತಾನೆ ತಾನು ಅವನಿಗೆ ಎಂದೂ ಲಭ್ಯನ ಆಗೋದಿಲ್ಲ ಅವನಿಗೆ ದುರ್ಗಮ ಅಂದರೆ ಅಲಭ್ಯನೇ ಆಗ್ತಾನೆ ಅಂತ ನಿರ್ಗುಣೋಪಾಸಕನಾದವನು ನನಗೆ ನಿರ್ಗುಣನಾಗಿರ್ತಕ್ಕಂಥ ನೀನೇ ಬೇಕು ಈ ರೀತಿಯಾಗಿ ಉಪಾಸನೆಯನ್ನು ಮಾಡ್ತಾರೆ ದೃಷ್ಟಾಂತ ಕೊಡದಾದರೆ ತಾಯಿ ಮಗುವನ್ನ ಸ್ವಲ್ಪ ಕಾಲ ಬಿಟ್ಟು ಎಲ್ಲೋ ದೂರ ಹೋಗಿರ್ತಾಳೆ ದೂರ ಅಂದರೆ ತುಂಬ ದೂರ ಅಂತ ಅರ್ಥ ಅಲ್ಲ ಅಲ್ಲೇ ಮಗುವಿಗೆ ಕಾಣದಂತೆ ಅಗೋಚರಳಾಗಿ ತನ್ನ ಕೆಲಸದಲ್ಲಿ ಮಗ್ನಳಾಗಿರ್ತಾಳೆ ಸ್ವಲ್ಪ ಹೊತ್ತು ಮಗುವಿಗೆ ಗೊಂಬೆ ಚಾಕ್ಲೇಟು ಮತ್ತಿನ್ನೇನೋ ಕೊಟ್ಟು ಅದು ಆಟ ಆಡ್ಕೊಂಡಿರುತ್ತೆ ಒಂದು ಐದತ್ತು ನಿಮಿಷ ಆದ ತಕ್ಷಣ ತಾಯಿನೇ ಬೇಕು ಅಂತ ರಂಪ ಮಾಡಿ ಹಳ್ಳಿಕ್ಕೆ ಪ್ರಾರಂಭ ಮಾಡತ್ತೆ ಅಲ್ಲಿರುವಂಥವರೆಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಗೊಂಬೆಯನ್ನು ಕೊಡ್ತಾರೆ ಎತ್ತಿ ಸಮಾಧಾನ ಮಾಡ್ತಾರೆ ಹಾಲು ಕೊಡ್ತಾರೆ ಮಧುರವಾಗಿರ್ತಕ್ಕಂಥ ಕಲ್ಲು ಸಕ್ಕರೆಯೋ ಚಾಕ್ಲೇಟೋ ಮತ್ತೇನೋ ಕೊಡ್ತಾರೆ ಏನು ಮಾಡಿದರೂ ಕೂಡ ಅದು ಯಾವುದು ಬೇಡ ಅಮ್ಮನೇ ಬೇಕು ಅಂತ ಹೇಗೆ ಘಟ ಮಾಡುತ್ತೋ ಹಾಗೆ ನಿರ್ಗುಡ ಉಪಾಸನೆ ಮಾಡೋರು ಭಗವಂತ ಯಾವುದು ಬೇಡ ನೀನೇ ಬೇಕು ಅಂತ ಈ ರೀತಿಯಾಗಿ ಭಗವಂತನನ್ನೇ ಪರಿಪರಿಯಿಂದ ಉಪಾಸನೆ ಮಾಡ್ತಾರೆ ಅದಕ್ಕೆ ಭಗವಂತ ಅವನಿಗೆ ಮೋಕ್ಷದಲ್ಲಿ ತನ್ನನ್ನೇ ತಾನು ಕೊಡ್ತಾನೆ ಮುಕ್ತರಿಗೆ ಭಗವಂತ ಸದಾ ಲಭ್ಯವಾಗಿಯೇ ಇರ್ತಾನೆ ಇನ್ನು ರಾಜಸಜೀವರು ಸದಾಕಾಲ ತ್ರೈವಿದ್ಯರೇ ಆಗಿ ಇರ್ತಾರೆ ಅವರಿಗೆಂದೂ ಕೂಡ ಭಗವಂತ ಪ್ರಾಪ್ತಿಯಾಗೋದೇ ಇಲ್ಲ ಸಾತ್ವಿಕರು ಪ್ರಾರಬ್ಧ ವಶದಿಂದ ಕಾಮ್ಯಕರ್ಮಿಗಳಾಗಿ ಪ್ರಾಚೀನ ಅಬರ್ಹಿ ಎನ್ನುವ ರಾಜನಂತೆ ತ್ರೈವಿದ್ಯರಾಗೋದು ಉಂಟು ಕೆಲವೊಮ್ಮೆ ಆಗ ಭಗವಂತ ಅವರಿಗೆ ಲಭ್ಯನಾಗೋದಿಲ್ಲ ಪ್ರಾರಬ್ಧ ಕರ್ಮ ಕಳೆದಾಗ ನಾರದರು ಬಂದು ರಾಜನಿಗೆ ಉಪದೇಶ ಮಾಡಿ ಅವನಿಂದ ನಿಷ್ಕಾಮಕರ್ಮ ಮಾಡಿಸಿದ್ರು ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಇನ್ನೊಂದು ದೃಷ್ಟ ಅಂತ ಇಂದ್ರಾದಿ ಲೋಕಪಾಲಕರು ಇಂದ್ರಾದಿ ಲೋಕಪಾಲಕರು ತಮ್ಮ ತಮ್ಮ ಲೋಕಾಧಿಪತ್ಯವನ್ನು ಪಡೆಯುವುದಕ್ಕೂ ಪಡೆದುದನ್ನು ಸಂರಕ್ಷಣೆ ಮಾಡಿ ಸುರಕ್ಷಿತವಾಗಿ ಉಳಿಸ್ಕೊಳ್ಳೋದಕ್ಕೂ ಭಗವಂತ ಪೂಜೆಗೆ ಉಪಯುಕ್ತವಾಗಿರ್ತಕ್ಕಂಥ ಸಂಪತ್ತಿಗಾಗಿಯೂ ಕಾಮ್ಯ ಕರ್ಮವನ್ನು ಮಾಡೋದಿದೆ ಇಂತಹ ಒಳ್ಳೆಯ ಉದ್ದೇಶದಿಂದ ಸಾತ್ವಿಕ ಕಾಮ್ಯಕರ್ಮ ಮಾಡೋದು ತಪ್ಪಲ್ಲ ಮಾಡಿದರೆ ಅವರು ತ್ರೈವೇದ್ಯರು ಅಂತ ಕರೆಸ್ಕೊಳ್ಳೋದಿಲ್ಲ ಉದಾಹರಣೆಗೆ ಪಾಂಡವರು ವನವಾಸದಲ್ಲಿದ್ದಾಗ ಸೂರ್ಯಾಂತರ್ಗತ ಪರಮಾತ್ಮನ ಉಪಾಸನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಪಡ್ಕೊಂಡ್ರು ಇದು ಕಾಮ್ಯಕರ್ಮವೇ ಆಗಿದ್ದರೂ ಕೂಡ ಅದರಿಂದ ಅವರು ತ್ರೈವೇದ್ಯರು ಅಂತ ಕರೆಸ್ಕೊಳ್ಳಿಲ್ಲ ಯಾಕೆ ಅಂದರೆ ತೊಂಬತ್ತು ಲಕ್ಷ ಮುನಿಗಳು ಹತ್ತು ಯತಿಗಳೆಲ್ಲ ಈ ಪಾಂಡವರ ಜೊತೆಗೆ ಸದಾ ಸತ್ಕಥಾ ಶ್ರವಣ ಇತ್ಯಾದಿಯಾಗಿ ಕಾಲವನ್ನು ವಿನಿಯೋಗ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಪಾಂಡವರ ಜೊತೆಗೆ ಬಂದಿದ್ದರು ಆದ್ದರಿಂದ ಆ ಒಬ್ಬೊಬ್ಬರಿಗೂ ಕೂಡ ಒಬ್ಬೊಬ್ಬವರಿಗೂ ಮುನ್ನೂರು ಜನರಂತೆ ಪರಿಚಾರ ಕರಿದ್ರು ಅಷ್ಟೆಲ್ಲ ಪರಿವಾರವನ್ನು ಅಲ್ಲಿ ವನವಾಸದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅನ್ನದಾನಂಥ ಮಹತ್ ಕಾರ್ಯವನ್ನು ಅದೇ ಒಂದು ದೊಡ್ಡ ಯಜ್ಞ ಅನ್ನೋ ರೀತಿಯಲ್ಲಿ ವೈಶ್ವಾನರ ಯಜ್ಞ ಪ್ರಾಣಾಗ್ನಿಹೋತ್ರ ಅಂತ ನಡೆಸಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಸೂರ್ಯಾಂತರ್ಗತ ನಾರಾಯಣನನ್ನು ಉಪಾಸನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಅವರು ಪಡ್ಕೊಂಡಿದ್ದರು ಪಾಂಡವರು ಇದು ಕಾಮ್ಯಕರ್ಮ ಆಗಿದ್ದರೂ ಉದ್ದೇಶ ಏನಿತ್ತು ಅಷ್ಟೆಲ್ಲ ಯತಿಗಳಿಗೆ ಗೃಹಸ್ಥರಿಗೆ ಪರಿಚಾರಕರಿಗೆ ಆ ಎಲ್ಲರಿಗೂ ಕೂಡ ಅನ್ನದಾನಾದಿಗಳನ್ನು ನಡೆಸೋದು ಇದು ವೈಶ್ವಾನರ ಯಜ್ಞ ಪ್ರಾಣಾಗ್ನಿಹೋತ್ರ ಅಂತ ಚಿಂತನೆ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಅಂತ ಆದ್ದರಿಂದ ಈ ಉದ್ದೇಶ ಇದ್ದಿದ್ದರಿಂದ ಅವರು ಕಾಮ್ಯಕರ್ಮವನ್ನೇ ಆಚರಣೆ ಮಾಡಿದರೂ ಕೂಡ ತ್ರೈವೇದ್ಯರು ಅಂತ ಕರೆಸ್ಕೊಳ್ಳಲ್ಲ ಸ್ವಭಾವತಃ ತ್ರೈವೇದ್ಯರಾಗಿರ್ತಕ್ಕಂಥ ರಾಜಸ ಜೀವರಿಗೆ ಖೇದ ಮೋದ ಅಂದರೆ ದುಃಖ ಮತ್ತೆ ಸಂತೋಷ ಮಿಶ್ರ ರೀತಿಯಲ್ಲಿ ಕೊಡೋದಕ್ಕಾಗಿ ಸದಾಕಾಲ ಭಗವಂತ ಸ್ವರ್ಗ ಭೂಮಿ ನರಕ ಲೋಕಗಳಲ್ಲಿ ಸಂಚಾರವನ್ನು ಮಾಡಿಸ್ತಾನೆ ನವಸತಿ ಸತತಂ ಪಂಚ ಕಷ್ಟೇ ಇತಿ ಕಷ್ಟೇ ಪಂಚ ಇಂದ್ರಿಯಗಳಿಗೂ ಸದಾಕಾಲ ಕಷ್ಟವೇ ಆಗುವಂತ ಅಂದರೆ ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥ ಅಸಹನೀಯವಾಗಿರ್ತಕ್ಕಂಥ ಖೇದವನ್ನೇ ಕೊಡುವಂಥ ತಮಸ್ಸಿನಲ್ಲಿ ಅವರು ಯಾವತ್ತೂ ಬೀಳೋದಿಲ್ಲ ಭಗವಂತ ಅವ್ರನ್ನ ಆ ರೀತಿಯಾಗಿ ಆ ರೀತಿಯಾಗಿರ್ತಕ್ಕಂಥ ತಮಸ್ಸಿನಲ್ಲಿ ಹಾಕೋದೂ ಇಲ್ಲ ಸ್ವರ್ಗ ಪ್ರಚುರರಿಗೆ ಹೆಚ್ಚಾಗಿ ಸ್ವರ್ಗವನ್ನು ಕೆಲವೊಮ್ಮೆ ನರಕವನ್ನು ಕೊಡ್ತಾನೆ ನರಕ ಪ್ರಚುರರಿಗೆ ಕೆಲವೊಮ್ಮೆ ಸ್ವರ್ಗ ಕೊಡ್ತಾನೆ ಹೆಚ್ಚಾಗಿ ನರಕದಲ್ಲೇ ಇಡ್ತಾನೆ ಭೂಪ್ರಚುರರಿಗೆ ಸ್ವರ್ಗ ನರಕಗಳನ್ನು ಕೆಲವೊಮ್ಮೆ ಕೊಡ್ತಾನೆ ಹೀಗೆ ಭಗವಂತ ಸಂತತ ಸ್ವರ್ಗ ಭೂ ನರಕದಲ್ಲಿ ಸಂಚಾರವನೆ ಮಾಡಿಸುವ ಇಂತಹ ಪರಮಾತ್ಮನಿಗೆ ವೈಷಮ್ಯ ನಿರ್ಗುಣ್ಯ ಇಲ್ಲ ಅವರವರ ಭಾವಕ್ಕೆ ಅವರವರ ಭಕೃತಿಗೆ ಅಂತ ಅವರ ಉಪಾಸನೆಗೆ ತಕ್ಕಂತೆ ಗತಿಯನ್ನು ಕೊಡ್ತಾನೆ ನಿರ್ಗುಣೋಪಾಸಕಗೆ ಗುಣ ಸಂಸರ್ಗ ದೋಷಗಳನ್ನು ಕೊಡದೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾಸ ಅಂದ್ರ ಯಾರಿಗೆ ದುರ್ಗಮ ಅಂದರೆ ತ್ರೈವೇದ್ಯರಿಗೆ ತ್ರಿಗುಣಾತೀತ ಸಂತತ ಸ್ವರ್ಗ ಭೂ ನರಕದಲ್ಲಿ ಸಂಚಾರವನೇ ಮಾಡಿಸುವ ಹೀಗೆ ಅವರವರಿಗೆ ಅವರವರ ಗತಿಯನ್ನು ಕೊಡ್ತಾನೆ ಭಗವಂತ ವೈಷಮ್ಯ ನೈರ್ಗುಣ್ಯ ದೋಷರಹಿತ ಗುಣ ಪರಿಪೂರ್ಣ ಪರಮಾತ್ಮ ಅಂತ ತಿಳಿಸ್ತಾರೆ